ನಮಸ್ಕಾರ ನನ್ನ ಹೆಸರು ಬೇಲೂರು ರಘುನಂದನ ಈಗ ನಾನು ವಾಚಿಸುತ್ತಿರುವ ಕವಿತೆ ಮುತ್ತುಗದ ಮರ ಜೋರು ಗಾಳಿ ತೀಕ್ಷ್ಣ ಮಿಂಚು ಅಬ್ಬರದ ಗುಡುಗು ಹನಿ ಹನಿ ಬಿದ್ದು ಈಗ ಹುಯ್ಯೋ ಎಂದು ಸುರಿಯುವ ಮನೆಯ ಹೆಂಚಿನ ಮೇಲೆ ಮುತ್ತುಗದ ಮಾಲೆ ಹಾರಿ ಹೋಗಲು ಬಿಟ್ಟರೆ ಕಾಯಚೂರಿಗೆ ಕಾಸುಗಿಟ್ಟುವುದಿಲ್ಲ ನೆಂದು ತಪ್ಪೆಯಾದರೆ ತಿಪ್ಪೆಗೂ ಬರ ಸಣ್ಣ ಕರುಳು ದೊಡ್ಡ ಕರುಳಿಗೆ ಸುತ್ತಿಕೊಂಡು ಜಠರ ಗುಟುರೆನ್ನುತ್ತದೆ ಜೋರು ಗಾಳಿ ತಿಕ್ಷಿಣ ಕಟ್ಟಿದ ಹಸುರ ಪೆಂಡಿ ಕಳಚಿ ದಬ್ಬಳಕ್ಕೆ ನಾರು ತೂರಿಸಿ ಎಲೆ ಎಲೆ ಕೋಣಿಸಿ ಸರವ ಬಿಡಿಸಿ ಸೇರಿಸಿ ಗುಡಿಸಿ ಗುಡ್ಡೆ ಮಾಡಿ ಮತ್ತೆ ಸಲ ತೊಟ್ಟು ಕತ್ತರಿಸಿ ನೀರ ಚಿಮಕಿಸಿ ಒಂದರ ಮೇಲೊಂದು ಒಂದರ ಮೇಲೊಂದು ಗುಡ್ಡೆ ಮಾಡಿ ತೋಕಕ್ಕೆ ರಾಗಿ ಕಲ್ಲು ಹೊತ್ತು ಒತ್ತಡದಲ್ಲಿ ಹೆತ್ತ ಮುತ್ತುಗದ ಎಲೆ ಸಪಾಟು ಕಾವು ಕಣಗಟ್ಟಿ ಇಸ್ತ್ರಿಯಾಗುವ ಬರಗು ತಿಂದು ಎಸೆದರೆ ಸಾವು ಸಾವಯವ ತಿಂದು ಎಸದರೆ ಸಾವು ಸಾವಯವ ಅಂಚಿಯ ಕಡ್ಡಿಯ ಬರಲಲ್ಲಿ ಒಂದೊಂದೇ ಕಡ್ಡಿ ಎಳೆದು ಸೀಳಿ ಒಂದು ನಾಲ್ಕಾಗಿ ಎಲೆ ಹಚ್ಚುವ ಕೌಶಲ ಎಲೆ ದೊಡ್ಡದಿದ್ದರೆ ಚಿಕ್ಕವೂ ಸುತ್ತಲೂ ಚಿಕ್ಕದಿದ್ದರೆ ದೊಡ್ಡವೂ ಸುತ್ತಲೂ ಕೊನೆಗೂ ವೃತ್ತ ಮುಕ್ತಾಯ ಈ ಕಲೆ ಜನಪ್ರಿಯ ಕ್ಷೇತ್ರದ ವ್ಯಾಪ್ತಿಯಲ್ಲಿಲ್ಲ ಅಗೋ ನೋಡಿ ಅಗೋ ನೋಡಿ ಇದು ಮುತ್ತುಗದ ಮರ ಮೈನರಿಯುವ ಕಾಲ ಅವಳು ಹಡೆದ ಹಸುರು ಇವಳ ಒಡಲ ಅವಳ ಕಲೆಗೆ ಅನ್ನದಕ್ಕುವ ಕಾಲ ಮುತ್ತುಗದ ಹೂ ಬಿಟ್ಟಿದೆ ಮುಂಗಾರು ಅನ್ನದ ಕನಸ ಹೊತ್ತಿದೆ ಮುತ್ತುಗದ ಹೂ ಬಿಟ್ಟಿದೆ ಮುಂಗಾರು ಅನ್ನದ ಕನಸ ಹೊತ್ತಿದೆ ತಂಗಿ ಮುತ್ತುಗದ ಎಲೆ ಹಚ್ಚುತ್ತಿದ್ದಾಳೆ ನಾವು ಮುಟ್ಟಿದರೆ ಮುನಿ ಕಾಲದಲ್ಲಿ ಹಾಲಿನ ಪಾಕೆಟ್ ಅನ್ನು ಸೋಪು ಹಾಕಿ ತೊಳೆಯುತ್ತಿದ್ದೇವೆ ನಮಸ್ಕಾರ